ಎಲ್ಲರಿಗೂ ನಮಸ್ಕಾರ ಎಲ್ಲ ಸಾಹಿತ್ಯಾಸಕ್ತರಿಗೂ ತಮ್ಮ ಅಪ್ರಕಟಿತ ಕವಿತೆಯನ್ನ ವಾಚಿಸಲು ಅವಕಾಶ ಕಲ್ಪಿಸಿದ ಬುಕ್ ಬ್ರಹ್ಮ ತಂಡದ ಎಲ್ಲರಿಗೂ ನನ್ನ ಧನ್ಯವಾದಗಳನ್ನು ತಿಳಿಸುತ್ತ ನಾನು ಹಾವೇರಿ ಜಿಲ್ಲೆ ಸವಣೂರಿನಿಂದ ಲತಾ ರಮೇಶ್ ನನ್ನ ಅಪ್ರಕಟಿತ ಕವಿತೆಯೊಂದನ್ನು ಓದುತ್ತಿದ್ದೇನೆ ಕವಿತೆಯ ಶೀರ್ಷಿಕೆ ಬದಲಾದದ್ದೇನು ಬುದ್ಧ ಬಸವ ಭಿಮರ ಕನಸುಗಳು ನಾವು ಶತಮಾನದಿಂದಲೂ ನೊಂದ ಕುಸುಮಗಳು ಬುದ್ದ ಬಸವ ಭೀಮರ ಕನಸುಗಳು ನಾವು ಶತಮಾನದಿಂದಲೂ ನೊಂದ ಕುಸುಮಗಳು ಅಕ್ಕರೆಯಲ್ಲಿ ಅಕ್ಷರದ ತುತ್ತನಿತ್ತು ಆರ್ಥಿಕ ಸಾದಿಯಲ್ಲಿ ನಿತ್ಯ ಜತೆ ನಿಂತರು ಅಕ್ಕರೆಯಲ್ಲಿ ಅಕ್ಷರದ ತುತ್ತನಿತ್ತು ಆರ್ಥಿಕ ಸಬಲೀಕರಣದ ಸ್ವಾಭಿಮಾನದ ಹಾದಿಯಲ್ಲಿ ನಿತ್ಯ ಜತೆ ನಿಂತರು ಇಷ್ಟಾದರೂ ಬದಲಾದದ್ದೇನು ಇಷ್ಟಾದರೂ ಬದಲಾದದ್ದೇನು ಮನುವಿನ ಸಂದೇಶಗಳಂಗಿಯ ಬಣ್ಣವಿರಬೇಕು ವಿರಬೇಕು ಬಿಂಬಿನ ಸಂದೇಶಗಳಂಗಿಯ ಬಣ್ಣವಿರಬೇಕು ಛದ್ಮಾವೇಷಗಳ ಬಿಂಬುದು ರೀತಿ ಬದುಕು ನಮ್ಮದು ರೀತಿ ನಿಮ್ಮದು ತಪ್ಪಿ ನಡೆದರೆ ತಲೆದಂಡ ವಿದಿಯ ಹಣೆ ಬರಹದಡಿ ಕೊಳೆಯುತ್ತಿರುವ ಬದುಕ ಪ್ರಶ್ನಿಸಿದ ಅದೆಷ್ಟು ಹೆಣ್ಣುಗಳ ಎದೆ ಸೀರಿದೆಯೋ ಈ ವಿಧಿಯ ಹಣೆಬರಹದಡಿ ಕೊಳೆಯುತ್ತಿರುವ ಬದುಕ ಪ್ರಶ್ನಿಸಿದ ಅದೆಷ್ಟು ಹೆಣ್ಣುಗಳ ಎದೆ ಸೀಳಿದೆಯೋ ಈ ನೆಲ ಗುಲಾಬಿಯ ಕೆಂಪು ರಂಗೇರುತ್ತಿದೆ ಕಿಚ್ಚು ಹತ್ತಿ ಉರಿಯುತ್ತಿದ್ದರೂ ಹೆಪ್ಪುಗಟ್ಟಿದ ಸೂರ್ಯ ನೊಡಲು ಕಪ್ಪಿಟ್ಟ ಚಂದ್ರ ತಲ್ಲಣಗಳ ಜೊತೆಗೆ ಕುದಿಯುವ ಜ್ವಾಲಾಮುಖಿ ನಮ್ಮ ಬದುಕಿನ ಸಖಿ ತಲ್ಲಣಗಳ ಜೊತೆಗೆ ಕುದಿರುವ ಜ್ವಾಲಾಮುಖಿ ನಮ್ಮ ಸಮಾನತೆಯ ಸೋಗಿನಲ್ಲಿ ಬೆಚ್ಚಿ ಬೀಳುತ್ತೇವೆ ಸಮಾನತೆಯು ಬರುತ್ತಿರಲು ಬೆಚ್ಚಿ ಬೀಳುತ್ತೇವೆ ಬಯಲ ನಾಟಕದಂತೆ ಬೀದಿಗಿಳಿಯದೆ ವಿಧಿ ಇಲ್ಲ ಬಯಲ ನಾಟಕದಂತೆ ಬೀದಿಗಿಳಿಯದೆ ವಿಧಿ ಇಲ್ಲ ಬಯಲಲ್ಲಿ ಬಯಲಾದ ವಿರಾಗಿಣಿಯಂತೆ ಅಕ್ಕನಾಗಿದ್ದರೆ ನಾವೆಲ್ಲ ಬಯಲಲ್ಲಿ ಬಯಲಾದ ವಿರಾಗಿಣಿಯಂತೆ ಅಕ್ಕನಾಗಿದ್ದರೆ ನಾವೆಲ್ಲ ಬದುಕು ಜಡವಾದಿತು ಈ ಜಗದ ಆಟ ಸೋತು ತಣ್ಣಗೆ ಕೈ ಚಲ್ಲೀತು ಬದುಕು ಜಡವಾದೀತು ಈ ಜಗದ ಸೋತು ತಣ್ಣಗೆ ಕೈಚಲ್ಲೀತು ಧನ್ಯವಾದಗಳು